ಕಕ್ಷ ತಾರತಮ್ಯ ಸಂಧಿಯ ಪಠಣ ಪಾರಾಯಣ ಅಧ್ಯಯನ ಇತ್ಯಾದಿ ಮಾಡೋದ್ರ ಫಲಶ್ರುತಿ ಏನು ಅಂತ ತಿಳಿಸ್ತಾರೆ ಮಾರನಯ್ಯನ ಕರುಣ ಪಾರ ವಾರ ಮುಖ್ಯ ಸರೋರು ಹಾಸನ ವಾಣಿ ರುದ್ರ ಇಂದ್ರಾದಿ ಸುರನಿಖರ ತಾರತಮ್ಯಾತ್ಮಕ ಸುಪದ್ಯಗಳಾರು ರಾಜನರಿಗೆ ರಮಾರಮಣ ಪೂರೈಸ ಲೀಪ್ತ ಸರ್ವಕಾಲದಲ್ಲಿ ಕಾಮಜನಕನಾದ ಭಗವಂತನ ಕರುಣಾಸಮುದ್ರಕ್ಕೆ ಮುಖ್ಯ ಪಾತ್ರರು ಅನ್ಸಿ ಕಳಿಸ್ಕೊಳ್ಳುವಂತಹ ಬ್ರಹ್ಮ ಸರಸ್ವತಿ ರುದ್ರ ಇಂದ್ರಾದಿ ದೇವತೆಗಳ ನಿಜಯದ ಹಾಗೂ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನ ತಾರತಮ್ಯಾತ್ಮಕವಾಗಿರ್ತಕ್ಕಂಥ ಈ ಉತ್ತಮ ಪದ್ಯಗಳನ್ನು ಯಾರು ಪಠಣ ಮಾಡ್ತಾರೋ ಅಂತಹ ಜನರಿಗೆ ಎಲ್ಲ ಕಾಲಗಳಲ್ಲೂ ಕೂಡ ಅಭೀಷ್ಟ ಪೂರೈಸಲಿ ಪೂರೈಸಿ ಪೂರೈಸಲಿ ಈಪ್ಸಿತ ಸರ್ವ ಈಪ್ಸಿತ ಅಂದರೆ ಅಭೀಷ್ಟ ಈ ಪದ್ಯ ಈ ಸಂಧಿಗೂ ತಾರತಮ್ಯ ನಿರೂಪಣವಾಗಿರ್ತಕ್ಕಂಥ ಇತರ ಸಂಧಿಗಳಿಗೂ ಒಟ್ಟಾಗಿ ತಾರತಮ್ಯತ್ವದ ಚಿಂತನೆ ಅದಕ್ಕೆ ಫಲಸ್ತುತಿ ರೂಪವಾಗಿ ಇರುವಂಥದ್ದು ಮಾರನಯ್ಯ ಮಾರ ಅಂದರೆ ಮನ್ಮತ ಅವನ ಪಿತನಾದವನು ಮನ್ಮತ ಜನಕನಾದ ಪರಮಾತ್ಮ ಕರುಣಾ ಪಾರಾವಾರ ಅಂದರೆ ಕರುಣ ಸಮುದ್ರಾಂತ ಪಾರಾವಾರ ಅಂದರೆ ಸಮುದ್ರಾಂತ್ ಸರೋರುಹಾಸನ ಅಂದರೆ ಕಮಲಹಾಸನ ಚತುರ್ಮುಖ ಬ್ರಹ್ಮದೇವರು ಮೂರು ಕಾಲಗಳಲ್ಲಿ ತುಸಿ ತುತಿಸೆ ಶರೀರ ವಾಂಗನ ಶುದ್ಧಿ ಮಾಡುವುದು ದೂರಗೈಸುವುದು ದಕಿಡ ಪಾಪ ಸಮೂಹ ಪ್ರತಿದಿನ ದಿ ಚೋರ ಭಯ ರಾಜಭಯ ನಕ್ರಚ ಮೂರು ಶಸ್ತ್ರ ಜಲ ಅಗ್ನಿಭೂತ ಮಹಾ ಉರಗ ಜ್ವರ ನರಕಭಯ ಸಂಭವಿಸದೆಂದೆ ಎಂದು ಮೂರು ಕಾಲಗಳಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ರೀತಿಯಾಗಿ ಮೂರು ಕಾಲಗಳಲ್ಲಿ ಸ್ತೋತ್ರ ಮಾಡಿದರೆ ಶರೀರ ಮಾತು ಮತ್ತು ಮನಸ್ಸುಗಳನ್ನು ಇದು ಪವಿತ್ರ ಮಾಡ್ತಾ ಇದೆ ಪ್ರತಿನಿತ್ಯವೂ ಸಕಲ ಪಾಪಗಳ ಸಮೂಹವನ್ನು ದೂರ ಮಾಡುತ್ತೆ ಕಳ್ಳರ ಭಯ ರಾಜರ ಭಯ ಮೊಸಳೆ ಮೊದಲಾಗಿರ್ತಕ್ಕಂಥ ದುಷ್ಟ ಪ್ರಾಣಿಗಳ ಭಯ ದುಷ್ಟ ಮೃಗಗಳ ಭಯ ಶಸ್ತ್ರ ಜಲ ಅಗ್ನಿ ಭೂತ ಮಹಾಸರ್ಪಗಳು ಜ್ವರ ನರಕಗಳ ಭಯ ಯಾವ ಭಯವೂ ಕೂಡ ಎಂದೆಂದಿಗೂ ಸಂಭವಿಸೋದಿಲ್ಲ ಇದೂ ಸಹ ಈ ಸಂಧಿಯ ಫಲಶ್ರುತಿ ಅಂತ ತಿಳಿಸ್ತಾರೆ ಒಟ್ಟಿಗೆ ಹರಿಕತಾಮೃತಸಾರ ಕೃತಿಯ ಫಲಶ್ರುತಿಯ ರೂಪವಾಗಿಯೂ ಈ ಎರಡೂ ಪದ್ಯಗಳನ್ನು ತಿಳಿಸ್ತಾರೆ ಚಮೂರು ಅಂದರೆ ಒಂದು ಬಗೆಯಾಗಿರ್ತಕ್ಕಂಥ ಹಿಂಸೆಯನ್ನು ಕೊಡುವಂತಹ ಪ್ರಾಣಿ ಹಿಂಸಮೃಗ ಚಮೂರು ಪ್ರಿಯ ಕಾವಪಿ ಅಂತ ಅಮರಕೋಶದಲ್ಲಿ ತಿಳಿಸ್ತಾರೆ ನಕ್ರ ಚಮೂರು ಶಸ್ತ್ರ ನಕ್ರ ಅಂದರೆ ಮೊಸಳೆ ಚಮು ಅಂದರೆ ಸೈನ್ಯ ಊರು ಶಾಸ್ತ್ರ ಅಂದರೆ ದೊಡ್ಡ ಶಸ್ತ್ರ ಅಂತ ಚಮು ಊರು ಅಂದರೆ ಚಮೂರು ಅಂತ ಬಿಡಿಸ್ಕೋಬೇಕು ಕದಳಿ ಕಂದಳಿ ಚೀನಶ್ ಚಮೂರು ಪ್ರಿಯ ಕಾವಪಿ ಸಮೂರು ಶ್ಚೇತಿ ಹರಿಣ ಹಾ ಅಮಿ ಅಜಿನಯೋ ನಯ ಕದಳಿ ಕಂದಳಿ ಚೀನ ಚಮೂರು ಪ್ರಿಯಕ ಸಮೂರು ಇವೆಲ್ಲವೂ ಕೂಡ ಜಿಂಕೆಯಲ್ಲಿರುವಂತಹ ಬೇರೆ ಬೇರೆ ಜಾತಿಗಳು ಅಂತ ತಿಳಿಸ್ತಾರೆ ಅವುಗಳ ಅರ್ಜಿ ಚರ್ಮ ಅನ್ನೋದು ಗ್ರಹ್ಯ ಆಗೋದು ಜಿಂಕೆ ದುಷ್ಟಮೃಗ ಅಲ್ಲ ಆದ್ದರಿಂದ ಏನೂ ಭಯ ಇಲ್ಲ ಚಮು ಊರು ವಿಭಾಗ ಮಾಡಿ ಚಮು ಅಂದರೆ ಸೈನ್ಯ ಅಂತ ಅರ್ಥ ಮಾಡಿಕೊಂಡು ಜನರಿಗೆ ರಾಜಭಯದಂತೆ ಸೈನ್ಯ ಭಯವೂ ಕೂಡ ಬರಬಹುದು ಅಂತ ಒಬ್ಬ ವ್ಯಾಖ್ಯಾನಕಾರರು ಈ ರೀತಿಯಾಗಿಯೂ ತಿಳಿಸ್ತಾರೆ ಉರು ಅಂದರೆ ದೊಡ್ಡದಾದ ಶಸ್ತ್ರ ಅಂತ ಅನ್ವಯ ಮಾಡ್ತಾರೆ ವ್ಯಾಸದಾಸ ಸಿದ್ಧಾಂತ ಕುಮುದಾರರು ಉರು ಅಂದರೆ ಉತ್ಕೃಷ್ಟ ದೊಡ್ಡದು ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಈ ಉರು ಶಬ್ದ ಪದ್ಯದಲ್ಲಿ ಬೇರೆ ಸಿಗಲ್ಲ ಚಮೂರು ಅನ್ನಲ್ಲಿ ಚಮು ಮತ್ತು ಅಂತ ವಿಭಾಗವನ್ನು ಮಾಡಬೇಕು ಅಂತ ಅಭಿಪ್ರಾಯವನ್ನು ತಿಳಿಸ್ತಾರೆ ಹೀಗೆ ಮೂರು ಕಾಲಗಳಲ್ಲಿ ತುಚಿಸೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹೀಗೆ ಸದಾಕಾಲ ಈ ತಾರತಮ್ಯವನ್ನು ತಿಳಿಸುವಂತಹ ಭಗವಂತನ ಈ ಸ್ತೋತ್ರ ಕಕ್ಷಾ ತಾರತಮ್ಯ ಸಂಧಿಯನ್ನು ಸ್ತೋತ್ರ ಮಾಡಿದರೆ ಶರೀರ ವಾಂಗ್ಮನ ಶುದ್ಧಿ ಮಾಡ್ಬೋದು ಮಾತು ಮನಸ್ಸು ಹೀಗೆ ತ್ರಿಕರಣ ಶುದ್ಧಿ ಅನ್ನೋದಾಗತ್ತೆ ಎಲ್ಲ ಪಾಪಗಳ ಸಮೂಹವನ್ನು ಪ್ರತಿನಿತ್ಯದಲ್ಲೂ ದೂರ ಮಾಡುತ್ತೆ ಜೀವರಿಗೆ ಬರ್ತಕ್ಕಂಥ ಭಯಗಳು ನಾನಾ ರೀತಿಯ ಎಲ್ಲ ಭಯಗಳು ಕೂಡ ಪರಿಹಾರ ಆಗತ್ತೆ ಈ ರೀತಿಯಾಗಿ ಫಲಶ್ರುತಿಯನ್ನು ತಿಳಿಸ್ತಾರೆ ಈಗ ಈ ಸಂಧಿಯನ್ನು ಉಪಸಂಹಾರ ಮಾಡ್ತಾ ತಿಳಿಸ್ತಾರೆ ಜಯ ಜಯತು ಜಗದ್ವಿಲಕ್ಷಣ ಜೈ ಜಯೇತು ಜಗದೇಕ ಕಾರಣ ಜಯ ಜಯೇತು ಜಾನಕಿ ರಮಣ ನಿರ್ಗತ ಜರಾಮರಣ ಜಯ ಜಯತು ಜಾಹ್ನವೀ ಜನಕ ಜಯ ಜೇತು ದೈತ್ಯ ಕುಲಾಂತಕ ಭವಾಮಯ ಹರ ಜಗನ್ನಾಥ ಬಿಟ್ಟಲ ಪಾಹಿ ಮಾಂಸತತ ಹದಿನಾಲ್ಕು ಲೋಕಗಳಿಗೂ ವಿಲಕ್ಷಣನಾಗಿರ್ತಕ್ಕಂಥ ಪರಮಾತ್ಮನೇ ಜಯ ಜಯೇತು ಜಗದ್ ಕಾರಣನೇ ಜಾನಕಿ ರಮಣ ಜಯ ಜಯೇತು ನಿರ್ಗತ ಜರಾಮರಣ ಅಂದರೆ ಮುಪ್ಪು ಸಾವು ಇದ್ಯಾವುದು ಇಲ್ಲದೇ ನೀನು ನಿನಗೆ ಜಯ ಜಯತು ಜಯ ಜಯೇತು ಜಾಹ್ನವೀಜನಕ ಅಂದರೆ ಜಾಹ್ಹೀ ಜನಕನಾಗಿರ್ತಕ್ಕಂಥ ಪರಮಾತ್ಮ ನಿನಗೆ ಜಯವಾಗಲಿ ದೈತ್ಯ ಕುಲ ಅಂತಕ್ಕ ಜಯ ಜಯೇತು ಭವ ಅನು ಪರಿಹಾರ ಮಾಡುವವನೇ ಜಯ ಜಯೇತು ಹೀಗೆ ಸರ್ವತ್ರ ವಿಶೇಷವಾಗಿ ವ್ಯಾಪ್ತನಾದ ಜಗನ್ನಾಥವಿಟ್ಟಲೇ ಜಯ ಜಯತು ಪಾಹಿ ಸತತ ನನ್ನನ್ನು ಸದಾಕಾಲ ಸಂರಕ್ಷಣೆ ಮಾಡುವಂತೆ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ ಇದು ಗ್ರಂಥ ಪರಿಸಮಾಪ್ತಿಯ ಮಂಗಲ ಪದ್ಯ ಆದ್ದರಿಂದ ಜಯ ಜಯತು ಅಂದ್ರೆ ಪರಮಾತ್ಮನೇ ಸರ್ವೋತ್ಕೃಷ್ಟ ಅಂತ ತಿಳಿಸ್ತಾರೆ ತ್ರಿಜಗತ್ತು ಅಂದರೆ ಸ್ವರ್ಗ ಮರ್ತ್ಯ ಪಾತಾಳ ಅಂತ ಮೂರು ಲೋಕಗಳು ಉಪಲಕ್ಷಣೆಯ ಹದಿನಾಲ್ಕು ಲೋಕಗಳು ಜಗತ್ತಂದರೆ ವಾಯು ತ್ರಿಜಗತ್ತಂದರೆ ವಾಯುದೇವರ ಹನುಮ ಭೀಮ ಮತ್ತು ಅಂತ ಮೂರು ರೂಪಗಳಿಂದ ಸರ್ವ ಜಗತ್ ವಿಲಕ್ಷಣತ್ವನೇ ಪರಮಾತ್ಮ ಅಂತ ಜಗದೇಕ ಕಾರಣ ಜಗತ್ತಿಗೆಲ್ಲ ಮುಖ್ಯ ಕಾರಣೀಭೂತನಾದವನು ಪರಮಾತ್ಮ ವಾಯುದೇವರಿಗೆ ಮುಖ್ಯ ಕಾರಣನಾದವನು ಇದು ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ ಈ ರೀತಿಯಾಗಿ ತಿಳಿಸ್ತಾರೆ ಜಾನಕಿ ರಮಣ ಅಂದರೆ ಜಾನಕಿ ಸೀತಾದೇವಿಗೆ ಆನಂದವನ್ನು ಕೊಡತಕ್ಕಂಥವನು ಭಗವಂತ ಲಕ್ಷ್ಮೀ ರಮಣ ನಿರ್ಗತ ಜರಾಮರಣ ಮುಪ್ಪು ಸಾವುಗಳು ಮೊದಲಾದ ಸಕಲ ದೋಷಗಳಿಂದ ರಹಿತನಾದವನು ಅಜರಾಮರಣ ಜಾಹ್ನವೀಜನಕ ಅಂದರೆ ಗಂಗಾಜನಕ ಗಂಗೆ ಪ ಪರಮ ಪವಿತ್ರವಾಗಿರುವಂತಹ ನದಿ ನಾಸ್ತೀರ್ಥಸಲ ಸೆ ಸಮ ಗಂಗಾಧ ಸದೃಶ್ ತೀರ್ಥಂ ಅಂತ್ ಅದು ವಿಷ್ಣುವಿನ ಪಾದೋದಕ ಅದನ್ನ ಧಾರಣೆ ಮಾಡಿ ರುದ್ರ ಗಂಗಾಧರ ಅಂತ ಹೆಸರನ್ನು ಪಡ್ಕೊಂಡ ಹೀಗೆ ಗಂಗಾಪಿತನಾದ ಪರಮಾತ್ಮ ಪರಮ ಪವಿತ್ರ ಪವಿತ್ರ ಪವಿತ್ರಂ ಯೋ ಮಂಗಲಾನಂಚ ಮಂಗಲಂ ದೈತ್ಯಕುಲಾಂತಕ ಬ್ರಹ್ಮಾದಿಗಳ ವರದಿಂದ ಅವಧ್ಯತ್ವವನ್ನು ಪಡೆದಿರುವಂತಹ ಸಕಲ ದೈತ್ಯರ ಸಮೂಹವನ್ನು ನಿರ್ವಂಶ ಮಾಡಿರೋನು ಪರಮಾತ್ಮ ಆದ್ದರಿಂದ ಸರ್ವೋತ್ತಮ ಭವಾಮಯ ಹರ ಭವ ಆಮಯ ಅಂದರೆ ರೋಗವನ್ನು ಪರಿಹಾರ ಮಾಡೋನು ಬ್ರಹ್ಮಾದಿಗಳೆಲ್ಲ ಭವಿಗಳೇ ಆದ್ದರಿಂದ ಅವರ್ಯಾರು ಸ್ವಾತಂತ್ರ್ಯನ ಸಂಸಾರವನ್ನು ಪರಿಹಾರ ಮಾಡೋದು ಸಾಧ್ಯ ಇಲ್ಲ ಭಗವಂತನೊಬ್ಬನೇ ಸಂಸಾರ ಪರಿಹಾರಕ ಭವ ಅಂದರೆ ಸಂಸಾರ ಆಮಯ ಅಂದರೆ ರೋಗ ಸಂಸಾರವನ್ನು ರೋಗಗಳನ್ನು ಪರಿಹರಿಸುವನು ಭಗವಂತ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಾ ನಶ್ಯಂತ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ರುದ್ರದೇವರು ಪಾರ್ವತೀದೇವಿಗೆ ಇದನ್ನು ಉಪದೇಶ ಮಾಡ್ತಾರೆ ಶರೀರೆ ಜರ್ಜರಿ ಪೂತೆ ವ್ಯಾಧಿಗ್ರಸ್ತೆ ಕಲೆಯ ಬರೆ ಔಷಧ ವೈದ್ಯೋ ನಾರಾಯಣೋ ಹರಿಹೇಂತ ಇಂತಹ ಪರಮಾತ್ಮ ಜಯ ಜಯ ತು ನಿನಗೆ ಜಯವಾಗಲಿ ಅಂದರೆ ಬಿಂಬಕ್ಕೆ ಜಯ ಅಂತ ಹೇಳಿದ್ರೆ ಪ್ರತಿಬಿಂಬಕ್ಕೂ ಕೂಡ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ ಸತತ ಸಮ್ಯಕ್ ತ ದೇಶತಃ ಕಾಳತಃ ಗುಣತಃ ಸರ್ವತ್ರ ವ್ಯಾಪ್ತನಾದೋನು ಭಗವಂತ ಅನಂತ ದೇಶತಃ ಕಾಳಶಚ್ ಕಾಳತಶ್ಚವ ಗುಣತಶ್ಚಾತತಿ ಸಮಸ್ತ ಹರೇರೇವ ನ ಹ್ಯನ್ಯೇ ಪೂರ್ಣಸದ್ಗುಣಾ ಇದು ಭಗವಂತನ ಗುಣಪೂರ್ಣತ್ವವನ್ನು ನಿರೂಪಣೆ ಮಾಡುವ ಮೂಲಕ ಅವನ ಸರ್ವೋತ್ತಮತ್ವವನ್ನು ಕೂಡ ತಿಳಿಸುವಂತಹ ಪದ್ಯ ಜಗನ್ನಾಥ ವಿಠಲ ಜಗತ್ತಿಗೆ ನಾಥನಾಗಿದ್ದರಿಂದ ಜಗನ್ನಾಥ ಜ್ಞಾನದಿಂದ ಶೂನ್ಯರಾದವರನ್ನು ಉದ್ಧಾರ ಮಾಡೋನಾದ್ರಿಂದ ವಿಠಲ ಅಂತ ಹೀಗೆ ಜಗನ್ನಾಥ ವಿಠಲ ಅಂತ ಜಗತ್ತು ಅಂದರೆ ಜಗದಂಬೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಮತ್ತು ವಾಯು ಅವರಿಬ್ಬರಿಗೂ ಕೂಡ ನಾಥನಾದವನು ಶ್ರೀ ಪ್ರಾಣನಾಥಾಯ ನಮೋ ನಮಸ್ತೆ ಅನ್ನೋ ಹಾಗೆ ಆದ್ದರಿಂದ ಎಲ್ಲರಿಗೂ ಕೂಡ ಅಧಿಪತಿ ಇಂತಹ ಪರಮಾತ್ಮ ಪಾಹಿ ಮಾಂ ಸತತ ಸದಾ ಕಾಲಕ್ಕೂ ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಇಲ್ಲಿ ಸತತ ಅನ್ನೋದು ನಾಮಪದ ಆಗಿರುವಂತೆ ಪಾಹಿ ಅನ್ನೋದಕ್ಕೆ ಕ್ರಿಯಾ ಕೂಡ ಹೌದು ಆದ್ದರಿಂದ ಅನವರತ ಪಾಲಿಸು ಮಾಂ ನನ್ನನ್ನು ಮಾಂ ಪ್ರಮಾಮ್ ಯಥಾರ್ಥ ಜ್ಞಾನವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡು ಜಯ ಜಯತು ಈಗ ಐದು ಬಾರಿ ಜಯ ಜಯತು ಅಂತ ಪುನರಾವರ್ತನೆಯನ್ನು ಮಾಡಿ ತಿಳಿಸ್ತಾರೆ ಒಂದು ರೀತಿಯಲ್ಲಿ ಭಗವಂತನ ನಾರಾಯಣಾದಿ ಪಂಚರೂಪಗಳ ವಿಶೇಷ ಚಿಂತನೆಯನ್ನು ಕೂಡ ಈ ಮೂಲಕ ತಿಳಿಸ್ತಾರೆ ಪಂಚಭೇದಾದಿಗಳ ಚಿಂತನೆಯ ಮಹತ್ವವನ್ನು ಕೂಡ ಚಿಂತನೆ ತಿಳಿಸ್ಕೊಡ್ತಾರೆ ಹರಿಕಥಾಮೃತ ಸಾರವನ್ನು ಗುರುಗಳ ಕರುಣದಿಂದ ಆ ಪನಿತುಪ್ಪ ಅಂತ ಪ್ರಾರಂಭ ಮಾಡಿರುವಂಥ ಜಗನ್ನಾಥದಾಸರು ಅದನ್ನು ಈ ರೀತಿಯಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕ ಆ ಮಹತ್ಕಾರ್ಯ ಪೂರೈಸಿದ್ದು ಮಂಗಳಾಚರಣೆಯು ನಿರ್ವಿಘ್ನವಾಗಿ ಗ್ರಂ ಗ್ರಂಥ ಪರಿಸಮಾಪ್ತಿಗೆ ಸಾಧನ ಅನ್ನೋ ಪ್ರಮೇಯವನ್ನು ಕೂಡ ಈ ಮೂಲಕ ನಮಗೆ ಸೂಚನೆ ಮಾಡ್ತಾರೆ ಗ್ರಂಥದ ಆರಂಭದಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಅಂತ ದಾಸರು ಪ್ರಾರಂಭ ಮಾಡಿದ್ದರು ಇಲ್ಲಿ ಜಾನಕಿ ರಮಣ ಅನ್ನೋ ಮೂಲಕ ಆದಿ ಅಂತ್ಯ ಮಧ್ಯ ಎಲ್ಲ ಕೂಡ ಮಹಾಲಕ್ಷ್ಮಿ ಸಹಿತರಾಗಿರ್ತಕ್ಕಂಥ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಈ ಕೃತಿಯೇ ನ್ಯಾಯಸುಧಾದಿ ಗ್ರಂಥಗಳಂತೆ ಯಥೋಚಿತವಾಗಿ ಶ್ರೀಕರ ಅನ್ನೋ ತತ್ವವನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಹೀಗೆ ಕಕ್ಷತಾರತಮ್ಯ ಸಂಧಿಯ ಮೂಲಕ ಮೂವತ್ತೆರಡು ಸಂಧಿಗಳನ್ನು ಕೂಡ ತಮ್ಮ ಉಪಾಸಕರಾಗಿರ್ತಕ್ಕಂಥ ನರಸಿಂಹ ಅಭಿನ ಜಗನ್ನಾಥ ವಿಠ್ಠಲನಿಗೆ ಸಮರ್ಪಣೆಯನ್ನು ಮಾಡುತ್ತಾರೆ ಶ್ರೀಕೃಷ್ಣ ಅರ್ಪಣ